ಹತ್ತೊಂಬತ್ತನೇ ಕಕ್ಷೆಯಲ್ಲಿ ಬರುವಂತಹ ಪ್ರಹ್ಲಾದ ಜ ರಾಜರ ಸ್ತೋತ್ರ ಓದಿಸುವ ಗುರುಗಳನ್ನು ಜರಿದು ಸಹೋದರರಿಗುಪದೇಶಿಸಿದ ಮಹದಾದಿ ಕಾರಣ ಸರ್ವಗುಣ ಸಂಪೂರ್ಣ ಹರಿ ಎಂದು ವಾದಿಸುವ ತೋತ್ಪತ್ತಿಯೇ ತೋರೆಂದಾದನು ಜಪಿಸಗೊಳ್ಳಲು ಸ್ತಂಭದಿ ಶ್ರೀಧರ ಅಕ್ಷಣ ತೋರಿಸಿದ ಪ್ರಹ್ಲಾದ ಸಲಹೆಮ್ಮ ಇಡೀ ಸಪ್ತಮಸ್ಕಂದ ಭಾಗವತದ ಆಂತರ್ಯವನ್ನು ಒಂದೇ ಪದ್ಯದಲ್ಲಿ ದಾಸರು ನಮಗೆ ಸಂಗ್ರಹಿಸಿ ಕೊಟ್ಟಿದ್ದಾರೆ ಓದಿಸುವ ಅಂದರೆ ಶುಕ್ರಪುತ್ರ ಆಗಿರ್ತಕ್ಕಂಥ ಚಂಡಾಮರ್ಕರು ಅನ್ನೋ ಗುರುಗಳನ್ನು ಕಡೆಗಣಿಸಿ ಪ್ರಹ್ಲಾದ ಸಹೋದರರಾಗಿರ್ತಕ್ಕಂಥ ಅನುಲ್ಹಾದ ಸಲ್ಹಾದ ಮೊದಲಾದವರಿಗೆ ಭಗವಂತನೇ ಸರ್ವೋತ್ತಮ ಇತ್ಯಾದಿ ಎಲ್ಲ ಉಪದೇಶವನ್ನು ಮಾಡ್ತಾನೆ ಮಹತ್ತತ್ವಾದಿಗಳಿಗೆ ಭಗವಂತ ದೋಷ ಸರ್ವಗುಣ ಪರಿಪೂರ್ಣ ಅಂತ ವಾದಿಸ್ತಾನೆ ತ್ವತ್ಪತಿಯ ನಿನಗೆ ಸ್ವಾಮಿಯಾಗಿರ್ತಕ್ಕಂಥ ಭಗವಂತ ಎಲ್ಲಿದ್ದಾನೆ ತೋರಿಸು ಅಂಥೇಳಿ ಆ ಧನುಜ ಧನು ದೇವಿಯಲ್ಲಿ ಹುಟ್ಟಿರ್ತಕ್ಕಂಥ ಆಜ್ಞೆ ಮಾಡಿದಾಗ ಸ್ತಂಭದಲ್ಲಿ ಶ್ರೀಧ ಸಂಪತ್ತನ್ನ ಮೋಕ್ಷಾದಿಗಳನ್ನು ಸಕಲ ಸಂಪತ್ತನ್ನು ಪುರುಷಾರ್ಥವನ್ನು ಕೊಡುವಂಥ ಭಗವನ ಭಗವಂತನನ್ನು ತಕ್ಷಣದಲ್ಲಿ ತೋರಿಸಿದ ಇಂತಹ ಪ್ರಹ್ಲಾದನೇ ನಮ್ಮನ್ನ ಕಾಪಾಡು ನ ಕೇವಲಮ್ಮೆ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂ ಚಾಪರೇಶಾಮ್ ನನಗೆ ಮಾತ್ರ ಅಲ್ಲ ನಿನಗೂ ಬೇರೆ ರಾಜರಿಗೂ ಬಲ ಕೊಡುವವನು ಅಂತಾದರೆ ಭಗವಂತನೇ ಅಂತ ಹೇಳ್ತಾ ಬಲ ಸಂಪತ್ತನ್ನು ನೀಡುವ ಶ್ರೀಧನನ್ನು ಪ್ರಹ್ಲಾದನು ಹಿರಣ್ಯಕನಿಗೆ ತೋರಿಸ್ದ ಅಂತ ಈ ರೀತಿಯಾಗಿ ತಿಳಿಸ್ತಾರೆ ಶ್ರೀಧ ಅನರು ವಿಷ್ಣು ಸಹಸ್ರನಾಮದಲ್ಲಿ ಬರುವಂಥ ಶಬ್ದ ಶ್ರೀಧ ಶ್ರೀಷ ಶ್ರೀನಿವಾಸಃ ಅಂತ ಶ್ರೀಧ ಅನ್ನೋದಕ್ಕೆ ಶ್ರೀಯಧ್ಯ ಅನ್ನೋ ನಿರ್ವಚನದಿಂದ ಹಿರಣ್ಯಕಶಿಪು ಮೊದಲಾಗಿರ್ತಕ್ಕಂಥ ದೈತ್ಯರ ಕಾಂತಿ ಇಂದ್ರಿಯ ಸಾಮರ್ಥ್ಯ ಮೊದಲಾದವುಗಳನ್ನು ನಿರಸಗೊಳಿಸ್ ನಿರಸನ ಮಾಡಿದವನು ಅನ್ನೋ ವಿಶೇಷ ಕೂಡ ಇಲ್ಲಿ ತಿಳಿಸ್ತಾರೆ ಶ್ರೀಧ ಅಂದರೆ ಸಂಪತ್ಕರನಾದ ನಾರಾಯಣ ನರಸಿಂಹ ರೂಪದಿಂದ ಭಗವಂತ ಪ್ರತ್ಯಕ್ಷನಾಗಿ ಪ್ರಹ್ಲಾದನಿಗೆ ಹರಿವರ್ಷ ಕಂಠದ ಒಂದು ಒನ್ವಂತ ಕಾಲದ ಆಧಿಪತ್ಯವನ್ನು ಮತ್ತೆ ಮುಂದೆ ಮುಕ್ತಿಯನ್ನು ಕೂಡ ಅನುಗ್ರಹ ಮಾಡಿದ ಅಂತ ಶ್ರೀಧಾನ ಶಬ್ದದಿಂದ ಸೂಚನೆಯನ್ನು ಮಾಡ್ತಾನೆ ಇಲ್ಲಿ ಓದಿಸುವ ಗುರುಗಳು ಅಂತಂದರೆ ಶಂಟಾಮರ್ಕರು ಅವರು ಶುಕ್ರಾಚಾರ್ಯರ ಪುತ್ರರು ಸಹೋದರರಿಗೆ ಅಂದರೆ ಸಹಲ್ಲಾದ ಅನುಲ್ಲಾದ ಮೊದಲಾದವರಿಗೆ ಸಹಪಾಠಿಗಳಾಗಿರ್ತಕ್ಕಂಥ ಅಸುರ ಅಂತ ಅರ್ಥ ಆ ಧನುಜ ಅಂದರೆ ಹಿರಣ್ಯಕಶಿಪು ಹೀಗೆ ಅಂತಹ ಪ್ರಹ್ಲಾದ ರಾಜರನ್ನು ಸ್ತೋತ್ರ ಮಾಡಿ ನಮ್ಮನ್ನು ಸಲಹು ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಬಲಿ ಮೊದಲು ಸಪ್ತೇಂದ್ರರಿವರೆಗೆ ಕಲಿತ ಕರ್ಮಜ ಜಿವಿಜರೆಂಬರು ಉಳಿದ ಏಕಾದಶ ಮನುಗಳು ಉಚ್ಚಿಚ್ಚ ಛವನ ಮುಖ ಕುಲಋಷಿಗಳೆಂಬತ್ತು ಹೈಹೇ ನೆಳೆಯ ಕಂಪ ನಗೈದ ಋತು ಮಂಗಳ ಪರೀಕ್ಷಿತ ನಹುಷ ನಾಭಿ ಹೇಯಾತಿ ಶಶಿಬಿಂದು ಬಲಿ ಮೊದಲಾಗಿರ್ತಕ್ಕಂಥ ಏಳು ಜನ ಇಂದ್ರರಿಗೆ ಕರ್ಮಜ ಅಂತ ಕರೀತಾರೆ ತಾಪಸ ಸ್ವಯಂಭುವ ಮತ್ತು ವೈಭಸ್ವತ ಅಂತ ಉಳಿದ ಹನ್ನೊಂದು ಮದು ಮನುಗಳು ಉಚಿತ ಚವನ ಮೊದಲಾಗಿರ್ತಕ್ಕಂಥ ಕುಲ ಋಷಿಗಳು ಎಂಬತ್ತು ಜನ ಕಾರ್ತಿವೀರಾರ್ಜುನ ಭೂಮಿಯನ್ನು ಅಂಜಿಸಿರುವಂತಹ ಪೃಥ್ ಚಕ್ರವರ್ತಿ ಮಂಗಳಕರನಾದ ಪರಿಕ್ಷದ್ರಾಜ ನಹುಶರಾಜ ಎತಿ ಮೊದಲಾದವರು ಇಲ್ಲಿ ಆ ಎಲ್ಲರನ್ನು ಕೂಡ ಸ್ತೋತ್ರವನ್ನು ಮಾಡ್ತಾರೆ ನೂರು ಮಂದಿ ಪ್ರಧಾನ ಋಷಿಗಳಲ್ಲಿ ಭೃಗು ಕಾಶ್ಯಪ ಕೌಶಿಕ ಮೊದಲಾದವರು ಎಂಬತ್ತು ಮಂದಿ ಇವರೆಲ್ಲರೂ ಕೂಡ ಗೋತ್ರ ಪ್ರವರ್ತಕರಾದವರು ಕುಲ ಪ್ರಸಿದ್ಧರಲ್ಲದ ಗೋತ್ರ ಪ್ರವರ್ತಕರು ಅಲ್ಲದ ಉಳಿದವರು ಇಪ್ಪತ್ತು ಮಂದಿ ಈ ಎಂಬತ್ತು ಮಂದಿ ಪ್ರಧಾನ ಕುಲಋಷಿಗಳು ಅಂತ ಕರೆಸ್ಕೊಡೋದು ಕುಲ ಗೋತ್ರ ಪ್ರವರ್ತಕರಾದ್ರಿಂದ ಹೈ ಹಯ ಅಂದರೆ ಹೈ ದೇಶದ ರಾಜನಾಗಿರ್ತಕ್ಕಂಥ ಕಾರ್ತಿವೀರ್ಯಾರ್ಜುನ ಇಳೆಯ ಕಂಪನ ಗೈದ ಕುತು ಮೇನ ರಾಜ ಪರಮ ಆಸ್ತಿಕನಾಗಿದ್ದ ಪ್ರಜಾಪೀಡಿತನಾಗಿದ್ದ ಅವನು ಮರಣ ಹೊಂದಿದ ಮೇಲೆ ಅವನ ದೇಹವನ್ನು ಋಷಿಗಳು ಮಥನ ಮಾಡಿದರು ಆಗ ಋತು ರಾಜ ಧರ್ಮಾತ್ಮನೂ ಜ್ಞಾನಿಯಾಗಿರ್ತಕ್ಕಂಥ ಪೃಥ್ವಿ ವೇನನ ಕಾಲದಲ್ಲಿ ಅಧರ್ಮದ ಪ್ರಾಬಲ್ಯದಿಂದ ಭೂಮಿ ತನ್ನಲ್ಲಿ ಬಿತ್ತಿರತಕ್ಕಂಥ ಧಾನ್ಯಗಳ ಬೀಜಗಳನ್ನೆಲ್ಲ ನುಂಗಿ ಹಾಕ್ತಾ ಇತ್ತು ಇದರಿಂದ ಧಾನ್ಯಗಳು ಬೆಳೆದೆ ಘೋರವಾಗಿರ್ತಕ್ಕಂಥ ಕ್ಷಾಮ ಅಂದರೆ ಬರಗಾಲ ಅನ್ನೋದು ಈ ಕಾರಣವನ್ನು ತಿಳಿದಿರ್ತಕ್ಕಂಥ ಪೃಥ್ವಿ ಭೂದೇವಿಯನ್ನು ತನ್ನ ಬಾಣಗಳಿಂದ ನಡೆಗಿಸ್ತಾನೆ ಆಗ ಭೂಮಾತಿ ತಾನು ನುಂಗಿರ್ತಕ್ಕಂಥ ಬೀಜಗಳನ್ನು ಪುನಃ ನೀಡಿ ತಾನೇ ಗೋರೂಪದಲ್ಲಿ ಬರ್ತಾಳೆ ಆಮೇಲೆ ಈ ರೀತಿಯಾಗಿ ಎಲ್ಲ ವಾಪಸ್ ಕೊಡ್ತಾಳೆ ಧಾನ್ಯಗಳು ಸಮೃದ್ಧವಾಗಿ ಬೆಳೆಯುವಂಥ ಸಹಕಾರವನ್ನು ಮಾಡಿದ್ಲು ಇದರಿಂದ ಇಳೆಯ ಅಂದರೆ ಭೂಮಿಯನ್ನು ಕಂಪನ ಗೈನ ತನ್ನ ಬಾಣದಿಂದ ನಡುಗಿಸಿದವನು ಋತು ಅಂತ ತಿಳಿಸ್ತಾರೆ ಮಂಗಳ ಅಂದರೆ ಅಂಗಾರಕ ಅಂತ ಭೂಪುತ್ರನಾದ ಅಂಗಾರಕ ಸಂಕರ್ಷಣೆಯರು ಮತ್ತು ಭಾವಪ್ರಕಾಶಕ ವ್ಯಾಖ್ಯಾನಕಾರರೆಲ್ಲ ಮಂಗಳ ಅಂದರೆ ಅಂಗಾರಕ ಅಂತ ಅರ್ಥ ಮಾಡ್ತಾರೆ ಇನ್ನ ಕೆಲವರು ಪರೀಕ್ಷಿತ ರಾಜನಿಗೆ ಶುಭಕರವಾದ ಮಂಗಳ ಅಂತ ಈ ಅಂಗಾರಕ ಅನ್ನೋದು ಒಬ್ಬ ಕರ್ಮಜ ದೇವತೆಗಳ ವರ್ಗದಲ್ಲಿ ಸೇರಿದವನು ಅನ್ನೋದಕ್ಕೆ ಆ ರೀತಿಯಾಗಿ ಹೇಳ್ತಾರೆ ಪರೀಕ್ಷಿತ ಅಂತ ಅರ್ಥ ಮಾಡಿದಾಗ ಶುಕಾಚಾರ್ಯರಿಂದ ಭವಮೋಚಕವಾಗಿರ್ತಕ್ಕಂಥ ಶ್ರೀಮದ್ ಭಾಗವತ ಪುರಾಣವನ್ನು ಶ್ರವಣ ಮಾಡಿ ಖಗವರ ಧ್ವಜನ ಪಾದ ಮೂಲವನ್ನು ಸೇರಿರುವವರು ಅದರಿಂದ ಮಂಗಳಾತ್ಮಕ ಅಂತ ಪರೀಕ್ಷಿತ್ ರಾಜನಿಗೆ ಈ ವಿಶೇಷಣವನ್ನು ಕೊಡ್ತಾರೆ ನಹುಶ ಹೇಯಾತಿ ನಾಪಿ ರಾಜ ಶಶಿಬಿಂದು ಈ ಚಕ್ರವರ್ತಿಗಳೆಲ್ಲ ಕರ್ಮಜ ದೇವತೆಗಳು ಉತ್ತಮ ಕಕ್ಷೆಯಲ್ಲಿ ಸೇರ್ತಾರೆ ಒಳ್ಳೆ ಸಂಸಾಧನೆ ರೂಪವಾಗಿರ್ತಕ್ಕಂಥ ಕರ್ಮಾನುಷ್ಠಾನದಿಂದ ದೇವತ್ಪೋವನ ಹೊಂದಿರುವಂತಹ ಈ ವರ್ಗಕ್ಕೆ ಕರ್ಮಜ ದೇವತೆಗಳು ಅಂತ ಹೆಸರು ಕರ್ಮ ಅಂದ್ರೆ ಕರ್ಮದಿಂದ ಉತ್ಪನ್ನರಾದವರು ಅಂತ ಬರೀ ಮೂಲ ಅಂದ್ರೆ ಬರಿ ಚಕ್ರವರ್ತಿ ವಿರೋಚನ ಪುತ್ರ ಭಾಗವತೋತ್ತಮರಾದ ಪ್ರಹ್ಲಾದನ ಮೋಮನ ಸಪ್ತೇಂದ್ರರು ಅಂದರೆ ಬ್ರಹ್ಮದೇವರ ಒಂದು ಹಗಲಿನಲ್ಲಿ ಹದಿನಾಲ್ಕು ಮನ್ಮಂತ್ರಗಳು ಹದಿನಾಲ್ಕು ಮನುಗಳು ಸ್ವರ್ಗಲೋಕವನ್ನು ಆಳ್ ಆಳ್ತಾರೆ ಮಂದಿ ಮನುಗಳು ಭೂಲೋಕವನ್ನು ಆಳ್ತಾರೆ ಮನುಗಳ ಸಂಖ್ಯೆ ಹದಿನಾಲ್ಕು ಈ ಹದಿನಾಲ್ಕು ಮಂದಿಗಳಲ್ಲಿ ಭಗವಂತನ ರೂಪ ಸ್ವಯಂಭೂ ಮನೋ ಮತ್ತು ವೈವಸ್ವತ ಮನೋ ಉತ್ತಮ ಕಕ್ಷೆಯಲ್ಲಿ ಬರುವಂಥವರು ಈ ಮೂರು ಮಂದಿ ಮನುಗಳನ್ನು ಬಿಟ್ಟರೆ ತಾಪಸ ಸ್ವಯಂಭೂ ಮತ್ತು ವೈವಸ್ವತ ಮನು ಈ ಮೂರು ಜನನನ್ನು ಬಿಟ್ಟರೆ ಉಳಿದ ಹನ್ನೊಂದು ಮನುಗಳು ಅಂದರೆ ಏಕಾದಶ ಮನುಗಳು ಏಳು ಮಂದಿ ಉತ್ತಮ ಕಕ್ಷದ ಇಂದಿರನ್ನು ಬಿಟ್ಟು ಉಳಿದ ಸಪ್ತೇಂದ್ರರ ವರ್ಗದಲ್ಲಿ ಬರಿಯೂ ಕೂಡ ಒಬ್ಬ ಉಚಿತ ಮತ್ತು ಚವನ ಮೊದಲಾಗಿರ್ತಕ್ಕಂಥ ಋಷಿಶ್ರೇಷ್ಠರು ಕುಲಋಷಿಗಳು ಅನ್ನೋ ವರ್ಗಕ್ಕೆ ಸೇರಿರುವಂಥವರು ಬಲಿ ಮೊದಲಾಗಿರ್ತಕ್ಕಂಥ ಏಳು ಜನ ಇಂದಿರರಿಗೆ ಕಲಿತ ಕರ್ಮಜ ದೇವತೆಗಳು ಕಲಿತ ಕರ್ಮಜ ದೇವತೆಗಳು ಅಂತ ಕರೀತಾರೆ ತಾಪಸಮನು ಸ್ವಯಂಭವಮನು ವೈವಶ್ವತಮನು ಈ ಮೂರು ಜನನ ಬಿಟ್ಟು ಉಳಿದ ಹನ್ನೊಂದು ಮನುಗಳು ಉಜ್ಜಿಜ ಚವನ ಮೊದಲಾಗಿರ್ತಕ್ಕಂಥ ಕುಲ ಋಷಿಗಳ ಕುಲಪತಿಗಳಾದ ಋಷಿಗಳು ಗೃಹಸ್ಥರು ಎಂಬತ್ತು ಜನ ಹೈಹಯ ಕಾರ್ತಿವೀರಾರ್ಜುನ ಇಳೆಯ ಕಂಪನ ಗೈವ ಭೂದೇವಿಯನ್ನು ಅಂಜಿಸಿರುವಂತಹ ಬೃದ್ಧ ಚಕ್ರವರ್ತಿ ಮಂಗಳಕರನಾಗಿರ್ತಕ್ಕಂತಹ ಪರೀಕ್ಷಿತ್ ರಾಜ ನಹುಷರಾಜ ನಾಭಿರಾಜ ಯಯಾತಿ ಶಶಿಬಿಂದು ಮುಂದಿನ ಪಂದ್ಯದಲ್ಲಿ ಇನ್ನೂ ರಾಜರ ಕಕ್ಷೆಯನ್ನು ಹೇಳ್ತಾರೆ ಇವರೆಲ್ಲರೂ ಕೂಡ ಕರ್ಮಜ ದೇವತೆಗಳ ಕಕ್ಷೆಯಲ್ಲಿ ಬರುವಂಥವರು ಇಲ್ಲಿ ಸಪ್ತ ಇಂದ್ರರು ಅಂದರೆ ಬಲಿ ಅದ್ಭುತ ಶಂಪು ವಿದ್ಯುತ ಋತತಾಮ ದಿವಸ್ಪತಿ ಮತ್ತು ಶುಚಿ ಕುಲಋಷಿಗಳು ಅಂದರೆ ಗೃಹಸ್ಥಾಶ್ರಮಿಗಳಾದ ಎಂಬತ್ತು ಬ್ರಹ್ಮಚಾರಿ ಋಷಿಗಳು ಹತ್ತು ಸೇರಿದರೆ ತೊಂಬತ್ತು ಋಷಿಗಳು ಕರ್ಮಜ ದೇವತೆಯ ಸಮಾನರು ಕುಪಿತನಾಗಿ ಧನುರ್ಧಾರಿಯಾಗಿ ಧರಾದೇವಿಯನ್ನು ಶಿಕ್ಷಿಸಲು ಬಂದಾಗ ಅವಳು ಅಂಜಿದಳು ಅಂತ ಇಳೆಯ ಕಂಪನಗೈದ ಪುರುತು ಅಂತ ವಿಶೇಷಣವನ್ನು ಕೊಟ್ಟು ತಿಳಿಸ್ತಾರೆ ಏ ಕರ್ಮಣ ದೇವಾನಪಿ ಅಂತಿ ಅಂತ ಶ್ರುತಿ ಹೇಳೋಂಗೆ ಬ್ರಹ್ಮಾಂಡದೊಳಗೆ ಮಾಡಿರುವಂಥ ಕರ್ಮದಿಂದಲೇ ದೇವ ಪದವಿಯನ್ನು ಸಂಪಾದನೆ ಮಾಡಿಕೊಂಡವರು ಕಲಿತ ಅಂದರೆ ಮಾಡಿದ ಕರ್ಮದಿಂದ ಜ ಉಂಟಾದ ಪದವಿ ಪಡೆದವರು ಕರ್ಮಜ ದೇವತೆಗಳು ಅಂತ ಕರೆಸ್ಕೊಳೋದು ತಾತ್ವಿಕರೋ ಬ್ರಹ್ಮಾಂಡದ ಉತ್ಪತ್ತಿಗೆ ಮುಂಚೆಯೇ ದೇವ ಪದವಿಯನ್ನು ಹೊಂದಿದ್ದಾರೆ ಅವರು ಕರ್ಮಚ ದೇವತೆಗಳಲ್ಲ ಈ ರೀತಿಯಾಗಿ ಇಲ್ಲಿ ತಿಳಿಸ್ತಾರೆ